ನಿನ್ನನ್ನು ತಿಳುಕೊಳ್ಳಬೇಕೆಂದು ನಿನ್ನ ತಂದೆಯು ಬಯಸಿದಾಗ ನಿನ್ನ ತಾಯಿಯೊಂದಿಗೆ ಅವರು ಕೂಡಿಕೊಂಡರು ಆದರ ಫಲವಾಗಿ ನಿನ್ನ ತಂದೆಗೆ ನೀನು ಗೋಚರವಾದಿ ಈಗ ನೀನು ನಿನ್ನ ತಂದೆಯ ಗುಣವನ್ನು ಹೊಂದಿಕೊಂಡಿದ್ದಿ ನೋಡಲಿಕ್ಕೆ ನೀವು ಅವರ ಹಾಗೆಯೇ ಇರುತ್ತಿ ನಿನ್ನ ಶರೀರದ ಅಂಗಗಳೂ ಸಹ ನಿನ್ನ ತಂದೆಯ ಅಂಗಗಳಂತೆಯೇ ಇದೆ ಅದೇ ರೀತಿಯಲ್ಲಿ ದೇವರು ಆದಿಯಲ್ಲಿ ಇದ್ದನು ದೇವರ ಒಬ್ಬೊಬ್ಬ ಪುತ್ರನೂ ಪುತ್ರಿಯೂ ಸಹ ಆದಿಯಲ್ಲಿ ಆತನೊಳಗೆ ಇದ್ದರು ಆದರೆ ಅದು ಈಗ ನಿನಗೆ ಜ್ಞಾಪಕವಿರಲಿಕ್ಕಿಲ್ಲ ಆದರೆ ಅಲ್ಲಿಯೇ ನೀನು ಇದ್ದಿ ಆತನು ಅದನ್ನು ಅರಿತಿದ್ದನು ನಿನ್ನೊಂದಿಗೆ ಸಂಪರ್ಕಿಸಲು ಮಾತನಾಡಲು ನಿನ್ನನ್ನು ಪ್ರೀತಿಸಲು ನಿನ್ನೊಂದಿಗೆ ಕೈಕುಲುಕಲು ಸಾಧ್ಯವಾಗುವಂತೆ ನೀನು ಸೃಷ್ಟಿಸಲ್ಪಡಬೇಕೆಂಬುದಾಗಿ ಆತನು ಇಷ್ಟಪಟ್ಟನು ನಿಮ್ಮ ಮಗನು ಯುದ್ಧಭೂಮಿಯಿಂದ ಅಥವಾ ಇನ್ನಿತರ ಸ್ಥಳದಿಂದ ಬಹಳ ಕಷ್ಟತೊಂದರೆಯಿಂದ ಬಿಡುಗಡೆ ಹೊಂದಿ ಮನೆಗೆ ಹಿಂದಿರುಗಿ ನಿಮ್ಮೊಡನೆ ಮೇಜಿನಲ್ಲಿ ಕುಳಿತು ಆಹಾರವನ್ನು ತೆಗೆದುಕೊಳ್ಳುವಂಥ ದಿನವೂ ಒಂದು ಮಹತ್ವವಾದ ದಿನವಾಗಿ ಇರುತ್ತದಲ್ಲವೋ ಒಂದು ದೊಡ್ಡ ಆಣತವನ್ನು ಅವನಿಗೋಸ್ಕರ ಸಿದ್ಧಗೊಳಿಸಿ ಕೊಬ್ಬಿದ ಕರುವನ್ನು ಕೊಯ್ಯುತ್ತೀರಿ ಅಲ್ಲವೋ ಏಕೆಂದರೆ ಅವನು ನಿಮ್ಮ ಸ್ವಂಶ ಶರೀರವು ರಕ್ತವು ಆಗಿರುತ್ತಾನೆ ಅವನು ನಿಮ್ಮೊಳಗೆ ಇದ್ದನು ಆದರೆ ನೀವು ಆಗ ಆತನ ಬಗ್ಗೆ ತಿಳಿದುಕೊಂಡಿರಲಿಲ್ಲ ಆದರೆ ಅವನು ನಿಮ್ಮೊಳಗೆ ಇದ್ದನೆಂಬುದನ್ನು ನೀವು ತಿಳಿದಿದ್ದೀರಿ ಆದ್ದರಿಂದಲೇ ದೇವರು ನಾವು ಇಲ್ಲಿ ಇರುವೆವು ಎಂಬುದನ್ನು ಅರಿತಿದ್ದನು ಮತ್ತು ನಮ್ಮೊಂದಿಗೆ ಸಂಬಂಧವನ್ನು ಹೊಂದಿಕೊಳ್ಳಬೇಕೆಂದೆನಿಸಿ ನಮ್ಮನ್ನು ಶರೀರದೊಳಗೆ ಸೃಷ್ಟಿಯಾಗುವ ಹಾಗೆ ಮಾಡಿದನು ನಮ್ಮೊಡನೆ ಸಂಬಂಧವನ್ನು ಹೊಂದಿಕೊಳ್ಳಬೇಕೆಂದು ಆತನು ನಮ್ಮ ಹಾಗೆ ಒಬ್ಬನಾಗಿ ದೇವಕುಮಾರನಾದ ಯೇಸುಕ್ತಿಸ್ತನಾಗಿ ದೇವರ ಪರಿಪೂರ್ಣತೆಯನ್ನು ಪ್ರಕಟಪಡಿಸುವಾತನಾಗಿ ಬಂದನು ಆದ್ದರಿಂದಲೇ ಆತನ ಗುಣಧರ್ಮಗಳನ್ನು ನಮ್ಮೊಂದಿಗಿನ ಅನ್ಯೋನ್ಯತೆಯಲ್ಲಿ ಪ್ರಕಟಪಡಿಸುವುದು ದೇವರ ಉದ್ದೇಶವಾಗಿತ್ತು ನನ್ನ ತಂದೆಯೊಳಗೆ ನಾನು ಇದ್ದಾಗ ಅದರ ವಿಷಯ ನಾನು ಏನನ್ನೂ ತಿಳಿದಿರಲಿಲ್ಲ ಆದರೆ ನಾನು ಅವರ ಮೂಲಕ ಜನ್ಮದೆತ್ತು ಅವರ ಮಗನಾದಾಗ ನಾನು ನನ್ನ ತಂದೆಯ ಒಂದು ಭಾಗವಾಗಿ ಅವರ ಸ್ವಭಾವವುಳ್ಳವನಾಗಿದ್ದೆನು ನೀನು ನಿನ್ನ ತಂದೆಯ ಭಾಗವಾಗಿದ್ದೀ ದೇವರ ಮಕ್ಕಳಾದ ನಾವು ದೇವರಲ್ಲಿದ್ದ ದೇವರ ಸ್ವರೂಪದ ಭಾಗಗಳಾಗಿ ಇದ್ದೇವೆ ದೇವರ ಕುಟುಂಬದಲ್ಲಿ ಸದಸ್ಯರಾಗಿ ನಾವು ಈ ಲೋಕದಲ್ಲಿ ಒಬ್ಬರೊಂದಿಗೆ ಒಬ್ಬರು ಐಕ್ಯವನ್ನು ಹೊಂದಿಕೊಳ್ಳಬೇಕೆಂದು ಆತನು ಶರೀರಧಾರಿಯಾದ ಹಾಗೆ ನಾವೂ ಶರೀರಧಾರಿಗಳಾದೆವು ಇದುವೇ ಆದಿಯಲ್ಲಿ ದೇವರು ಹೊಂದಿದ್ದಂಥ ಉದ್ದೇಶ ಹೌದಯ್ಯಾ ದೇವರು ಆದಿಯಲ್ಲಿ ಇದನ್ನೇ ಬಯಸಿದ್ದನು ಎಲ್ಲವೂ ಸಹ ಆತನ ಅಧೀನತೆಯಲ್ಲಿ ಇತ್ತು ಆತನು ಮನುಷ್ಯನನ್ನು ಏದೆನ್ ತೋಟದಲ್ಲಿರಿಸಿ ಅವನಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಮಗನೇ ಇದು ನಿನ್ನದು ಎಂದನು ಎಷ್ಟೊಂದು ಸುಂದರವಾದಂಥ ಜಾಗ ದೇವರು ಎಷ್ಟರ ಮಟ್ಟಿಗೆ ತೃಷ್ಟಿಗೊಂಡನೆಂದರೆ ಆತನು ಹಿಂದೆ ಹೋಗಿ ತನ್ನ ಎಲ್ಲಾ ಕಾರ್ಯಗಳಿಂದ ವಿಶ್ರಮಿಸಿಕೊಂಡನು ಪ್ರತಿಯೊಂದು ಮರವೂ ಎಂದು ಮುಳ್ಳು ಗಿಡಗಳನ್ನು ಕಳೆಗಳನ್ನು ತರಲಿಲ್ಲ ಯಾವ ಬೆರಿ ಹಣ್ಣು ಸಹ ಚಿಕ್ಕದಾದ ಬೀಜವಿಲ್ಲದ ಹಣ್ಣು ಗಿಡಗಳಿಂದ ಹುಟ್ಟಿ ಬರಲಿಲ್ಲ ಎಲ್ಲವೂ ಪರಿಪೂರ್ಣವಾಗಿತ್ತು ಎಲ್ಲಾ ಬೀಜಗಳೂ ಪರಿಪೂರ್ಣವಾಗಿದ್ದವು ಪ್ರತಿಯೊಂದು ಪರಿಪೂರ್ಣ ಸ್ಥಿತಿಯಲ್ಲಿತ್ತು ಆಗ ಆತನು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು ಹೋದಾಗ ಆತನ ವೈರಿಯು ತನ್ನ ವಂಚನೆಯಿಂದ ಮೆಲ್ಲನೆ ಒಳಬಂದು ಆತನ ಈ ಎಲ್ಲ ಯೋಜನೆಯ ವಿಷಯ ಆತನ ಮಕ್ಕಳಿಗೆ ವ್ಯತಿರಿಕ್ತವಾದದ್ದನ್ನು ಹೇಳಿ ಅದನ್ನು ತನ್ನ ವಶದಲ್ಲಿ ಮಾಡಿಕೊಂಡನು ನಿನ್ನ ಮಗಳು ಬೇರೊಬ್ಬ ಪುರುಷನೊಂದಿಗೆ ರಾತ್ರಿಯಲ್ಲಿ ಹೊರಗೆ ಹೋದಾಗ ನೀನು ಯಾವ ರೀತಿ ಆಕೆಯ ಮೇಲೆ ಭರವಸೆ ಬಿಡುತ್ತೀಯೋ ಅಥವಾ ನಿನ್ನ ಮಗನು ಒಬ್ಬ ಕುಡುಕ ಅಥವಾ ಧೂಮ್ರಪಾನ ಮಾಡುವ ಹುಡುಗನೊಂದಿಗೆ ಹೋಗಬೇಕಾದಾಗ ಯಾವ ರೀತಿ ಅವನ ಮೇಲೆ ಭರವಸೆ ಬಿಡುತ್ತೀಯೋ ಅದೇ ರೀತಿ ಆತನು ತನ್ನ ಸ್ವಂತ ಮಗುವಿನ ಮೇಲೆ ಭರವಸೆಯಿಡುತ್ತಾನೆ ನೋಡಿರಿ ತನ್ನ ಮಗನು ತಪ್ಪಾದ ಯಾವ ಸಂಗತಿಯನ್ನು ಮಾಡುವುದಿಲ್ಲವೆಂದು ಆತನು ಹೇಳಿದ ಪ್ರತಿಯೊಂದು ಮಾತಿಗೆ ಅವನು ವಿಧೇಯನಾಗುವನೆಂದು ಆತನು ಅವನ ಮಗನ ಮೇಲೆ ಭರವಸೆಯಿಡುತ್ತಾನೆ ಆದರೆ ವೈರಿಯು ಒಳಬಂದನು ಒಬ್ಬ ನುಣ್ಣಗಾಗಿ ಕಾಣುವ ಪುರುಷನು ನಿನ್ನ ಪುತ್ರಿಯನ್ನು ಹೊರಗೆ ಕರೆದುಕೊಂಡು ಹೋಗಿ ಆಕೆಯೊಡನೆ ಮರ್ಯಾದೆ ತಪ್ಪಿವರ್ತಿಸುವಂತೆ ಅಥವಾ ಒಬ್ಬಾಕೆ ಸ್ತ್ರೀ ನಿನ್ನ ಮಗನೊಂದಿಗೆ ಹೊರಗೆ ಹೋಗಿ ಅದೇ ರೀತಿ ನಡೆಯುವಂತೆ ನೋಡಿರಿ ಅವನೂ ಒಳಹೊಕ್ಕಿದನು ದೇವರ ವೈರಿಯೂ ಒಳಹೊಕ್ಕಿದನು ಮತ್ತು ಅವ್ವಳಿಗೆ ಆ ವಾಕ್ಯವನ್ನು ತಪ್ಪಾಗಿ ಅರ್ಥಮಾಡಿ ಹೇಳಿದನು ಈಗ ಈ ಬೀಳುವಿಕೆಯ ಮುಖಾಂತರ ಸೈತಾನನು ತಾನಾಗಿ ಆ ಏದೆನ್ ತೋಟವನ್ನು ತನ್ನ ವಶದಲ್ಲಿ ತೆಗೆದುಕೊಂಡು ಅದನ್ನು ಹೊಂದಿಕೊಂಡನು ಅವನು ಅದನ್ನು ತನ್ನ ವಶದಲ್ಲಿ ತೆಗೆದುಕೊಂಡನು ಮತ್ತು ಈಗಾಗಲೇ ಅವನು ಆರು ವರ್ಷಗಳ ವಂಚನೆಯಿಂದ ತುಂಬಿದ ಆಳ್ವಕೆಯನ್ನು ಮಾಡುತ್ತಾ ಬಂದಿದ್ದಾನೆ ಆ ಸಮಯದಲ್ಲಿ ಮಾಡಿದಂತೆ ಈಗಲೂ ಜನರನ್ನು ದೇವರ ಮಕ್ಕಳನ್ನು ಮೋಸಗೊಳಿಸುತ್ತಿದ್ದಾನೆ ಯಾಕೆಂದರೆ ಅವರು ತಮ್ಮ ಸ್ವೇಚ್ಛೆಯಂತೆ ಅವರು ಬಯಸಿದ ರೀತಿಯಲ್ಲಿ ವರ್ತಿಸಲು ಅಲ್ಲಿ ಇಡಲ್ಪಟ್ಟರು ಮತ್ತು ಅವರು ಯೋಗ್ಯವಾದ ರೀತಿಯಲ್ಲಿ ವರ್ತಿಸುವರು ಎಂಬುದಾಗಿ ಅವರ ಮೇಲೆ ವಿಶ್ವಾಸವಿಡಲ್ಪಟ್ಟಿತ್ತು ಆದರೆ ಅವರು ಅಯೋಗ್ಯವಾದ ರೀತಿಯಲ್ಲಿ ವರ್ತಿಸಿದರು ಮತ್ತು ತಮ್ಮ ಜನ್ಮಸಿದ್ಧ ಹಕ್ಕನ್ನು ಲೋಕಕ್ಕೋಸ್ಕರ ಮಾರಿಬಿಟ್ಟರು ಏಸಾವನು ಮಾಡಿದಂತೆ ಮತ್ತು ಸೈತಾನನು ಇದರ ಮೇಲೆ ಜಯವನ್ನು ಗಳಿಸಿ ಅದನ್ನು ತನ್ನ ವಶದಲ್ಲಿ ತೆಗೆದುಕೊಂಡನು ಮತ್ತು ದೇವರು ತನ್ನ ಏದೆನ್ ತೋಟವನ್ನು ಒಂದು ಸಮಾಪ್ತಿಗೆ ಅಂದರೆ ಪರಿಪೂರ್ಣತೆಗೆ ತರಲು ಆರು ವರ್ಷಗಳನ್ನು ತೆಗೆದುಕೊಂಡಂತೆ ಸೈತಾನನಿಗೆ ತನ್ನ ಏದೆನನ್ನು ವಂಚನೆ ಮೂಲಕ ಕಟ್ಟಲು ಅವನಿಗೆ ಆರು ವರ್ಷಗಳು ಕೊಡಲ್ಪಟ್ಟವೆ ಆತನು ಪಾಪದಲ್ಲಿ ತನ್ನದೇ ಆದ ಏದೆನನ್ನು ಈ ಲೋಕದಲ್ಲಿ ಸ್ಥಾಪಿಸಿದನು ದೇವರ ಏದೆನ್ ತೋಟವು ನೀತಿಯ ಮೂಲಕವಾಗಿ ಸ್ಥಾಪಿಸಲ್ಪಟ್ಟಿತು ಸೈತಾನನ ಏದೆನ್ ಪಾಪದಲ್ಲಿ ಸ್ಥಾಪಿಸಲ್ಪಟ್ಟಿತು ಯಾಕೆಂದರೆ ಸೈತಾನನೇ ಪಾಪವಾಗಿದ್ದಾನೆ ದೇವರು ನೀತಿಸ್ವರೂಪನಾಗಿದ್ದಾನೆ ದೇವರ ರಾಜ್ಯವು ನೀತಿ ಮತ್ತು ಶಾಂತಿಯಲ್ಲಿಯೂ ಮತ್ತು ಜೀವದಾಯಕವಾಗಿಯೂ ಸ್ಥಾಪಿಸಲ್ಪಟ್ಟಿತು ಮತ್ತು ಸೈತಾನನ ಸ್ಥಾಪನೆಯು ಪಾಪದಲ್ಲಿ ಮತ್ತು ಧಾರ್ಮಿಕವಾಗಿ ಕಾಣುವ ಪಾಪದಲ್ಲಿ ಅವನು ತಾನು ಮಾಡುವೆನೆಂದು ಹೇಳದಂತೆ ಯಾವ ರೀತಿ ವಂಚನೆಯ ಮೂಲಕ ವಂಚಿಸಿದನು ಎಂಬುದನ್ನು ಗಮನಿಸಿರಿ ಅವನೂ ಹಾಗೆ ಮಾಡುವೆನೆಂದು ಶಪಥಹಾಕಿದ್ದನು ಇದು ಯಾರಿಗಾದರೂ ತಿಳಿದಿದೆಯೇ ನಾವು ಏಷಾಯ ಪ್ರವಾದನೆಯ ಪುಸ್ತಕವನ್ನು ನೋಡೋಣ ನಿಮಗೆ ಈ ಕೆಲವು ವಾಕ್ಯಗಳನ್ನು ಓದಬೇಕಾದರೆ ಇದಲ್ಲದೆ ಇನ್ನೂ ಹೆಚ್ಚಿನವುಗಳನ್ನು ನಿಮಗೆ ಓದಿ ತಿಳಿಸಬೇಕೆಂದು ಎನಿಸುತ್ತೇನೆ ಕೆಲವೇ ಕ್ಷಣ ಏಷಾಯ ಹದಿನಾಲ್ಕನೇ ಅಧ್ಯಾಯವನ್ನು ನೋಡೋಣ ಮತ್ತು ಸೈತಾನನು ಇಲ್ಲಿ ಏನು ಹೇಳಿದನೆಂದು ನೋಡೋಣ ನಾವು ಅದನ್ನು ಏಷಾಯ ಹದಿನಾಲ್ಕನೇ ಅಧ್ಯಾಯದಲ್ಲಿ ಓದೋಣ ಮತ್ತು ಈ ವ್ಯಕ್ತಿ ಸೈತಾನನು ಏನು ಮಾಡಿದ್ದಾನೆಂದು ನೋಡೋಣ ಏಷಾಯ ಹದಿನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನದಿಂದ ಮೊದಲುಗೊಂಡು ಓ ಲುಸೀಫರನೇ ಉದಯ ನಕ್ಷತ್ರವೇ ಆಕಾಶದಿಂದ ಹೇಗೆ ಬಿದ್ದೆ ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕಿರುಳಿದೆಯಲ್ಲ ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟಕಡೆಯಿರುವ ಸುರಗಣದೇವರ ಸಭೆಯೆಂಬ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೇರಿಸಿ ಆಸೀನಾಗುವೆನು ಉನ್ನತ ಮೇಘಮಂಡಲದ ಮೇಲೇರಿ ಉನ್ನತೋನ್ನತನಿಗೆ ಸರಿಸಮಾನನಾಗುವೆನು ಅಂದುಕೊಂಡಿದ್ದೆಯಲ್ಲ ಈಗ ಅದನ್ನು ಇಲ್ಲಿ ಕೆಲವು ಸಮಯದ ಹಿಂದೆ ನೋಡಿದ ತೆನಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿರುವ ಬೇರೆ ವಾಕ್ಯಗಳೊಂದಿಗೆ ಹೋಲಿಸಿ ನೋಡಿರಿ ಯಾವ ರೀತಿ ಆತನು ಯಾವುದು ದೇವರೆನಿಸಿಕೊಳ್ಳುತ್ತದೋ ಯಾವದು ಪೂಜೆ ಹೊಂದುತ್ತದೋ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೆ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲಿ ಕೂತುಕೊಳ್ಳುತ್ತಾನೆ ದೇವರಂತೆ ಈ ಪೃಥ್ವಿಯಲ್ಲಿ ಪೂಜೆ ಎಂದು ಹೇಳಿದ್ದಾನೆಂದು ನೋಡಿರಿ ಅಲ್ಲಿಯೇ ಮೊನ್ನೆಯ ಭಾನುವಾರ ನಾನು ನಿಮಗೆ ಪ್ರಸಂಗಿಸಿದ ಈ ಲೋಕದ ದೇವರು ಇದ್ದಾನೆ ಈ ದಿನದಲ್ಲಿ ಇಲ್ಲಿ ಮೋಸಗಾರನಾಗಿ ವಂಚಿಸುವವನಾಗಿ ಇದ್ದಾನೆ ಆ ವಿಶ್ವಾಸ ವಿಶ್ವಾಸಪಾತಕವಾದ ಸಮಯ ನಾವು ಜೀವಿಸಿರುವಂಥ ಈ ಭಯಂಕರವಾದ ಸಮಯ ಎಲ್ಲಾ ಕಾಲಗಳಿಗಿಂತ ಅತ್ಯಂತ ಮಹಿಮೆಯಿಂದ ತುಂಬಿದ ಸಮಯವೂ ಇದಾಗಿದೆ ಯಾಕೆಂದರೆ ಆಮಹಾ ಸಾವಿರ ವರ್ಷದ ಅಲ್ವಿಕೆಯನ್ನು ನಾವು ಪುನಃ ಎದುರು ನೋಡುತ್ತಿದ್ದೇವೆ ನಾವು ಆ ಏದೆನ್ನನ್ನು ಪುನಃ ಎದುರು ನೋಡುತ್ತಿದ್ದೇವೆ ಆದರೆ ಸರಿಯಾಗಿ ಇದೇ ಕಾಲದಲ್ಲಿ ಎಲ್ಲಾ ವಂಚನೆ ಮತ್ತು ವಂಚಿಸಲು ಶಕ್ತವಾದ ಹಿಂದೆಂದು ಉಪಯೋಗಿಸದ ಪ್ರತಿಯೊಂದು ಯೋಜನೆಯನ್ನು ಅವನು ಮಾಡುವುದು ಅನಿಷ್ಟವಾದ ಉಡುಪನ್ನು ತೊಡುವಂಥದು ಅವಳನ್ನು ಒಂದು ವೇಶೆಯನ್ನಾಗಿ ಮಾಡುವುದು ಆದರೆ ಅವಳು ಅದನ್ನು ತಿಳಿಯದೇ ಇದ್ದಾಳೆ ದೇವರ ಪರಿಶುದ್ಧತೆಯ ಕಾರಣದಿಂದಲ್ಲ ಆದರೆ ಸೈತಾನನ ಮೋಹದ ಕಾರಣದಿಂದ ಈಗ ಅವನು ತನ್ನನ್ನು ತಾನು ಉನ್ನತೋನ್ನತನಿಗಿಂತಲೂ ಮೇಲೆ ಹೆಚ್ಚಿಸಿ ಕೊಳ್ಳುವೆನು ಎಂದು ಹೇಳಿದ್ದಾನೆ ಅವನು ಮೇಘಮಂಡಲಗಳ ಮತ್ತು ನಕ್ಷತ್ರ ರಾಶಿಗಳ ಮೇಲೆಯೂ ಏರಿಹೋಗುವನು ಮತ್ತು ಅವನು ಅಲ್ಲಿ ದೇವರಂತೆ ಆಸೀನಾಗುವನು ಮತ್ತು ಉನ್ನತೋನ್ನತನಿಗಿಂತಲೂ ಮೇಲೆ ಇರುವನು ಮತ್ತು ಅವನು ತನ್ನ ಬೆದರಿಸುವಿಕೆಗಳನ್ನು ಮಾಡುವದರಲ್ಲಿ ಜಯಿಸಿದವನಾಗಿದ್ದಾನೆ ಜನರು ಪ್ರತಿಯುಗದಲ್ಲಿ ದೇವರ ವಾಗ್ದಾನ ಮಾಡಲ್ಪಟ್ಟ ವಾಕ್ಯದ ಅರ್ಥವನ್ನು ಅವನಿಗೆ ಹೇಳಲು ಅವಕಾಶ ಕೊಟ್ಟದರ ಮೂಲಕ ಅವನು ತನ್ನ ಬೆದರಿಸುವಿಕೆಗಳನ್ನು ಕೈಗೊಳ್ಳುವುದರಲ್ಲಿ ಆಶ್ಚರ್ಯಕರವಾದ ಜಯವನ್ನು ಹೊಂದಿದವನಾಗಿದ್ದಾನೆ ಪ್ರತಿಯುಗದಲ್ಲಿ ಅವನು ಅದನ್ನು ವ್ಯಾಖ್ಯಾನ ಮಾಡಿ ಬೋಧಿಸಿದನು ಆದುವೇ ಅವನು ಅದನ್ನು ಸರಿಯಾಗಿ ಮಾಡಿದ ರೀತಿ ನೋಹನ ದಿನಗಳಲ್ಲಿ ಆಕಾಶದಿಂದ ಮಳೆಯೂ ಸುರಿಯುವುದು ಅದು ಅಸಾಧ್ಯವೆಂದು ಅವನು ಬೋಧಿಸಿದನು ಯಾಕೆಂದರೆ ಅಲ್ಲಿ ಮಳೆಯಾಗುವ ಸಂಭವವೇ ಇಲ್ಲ ಏದೆನ್ ತೋಟದಲ್ಲಿ ಬೋಧಿಸಿದಂತೆ ಆ ವೈಜ್ಞಾನಿಕ ಸುಸಮಾಚಾರ ಅವನು ಆ ಚಂದ್ರಲೋಕಕ್ಕೆ ವೈಜ್ಞಾನಿಕ ಸಲಕರಣೆಗಳನ್ನು ಬಿಟ್ಟು ಅಲ್ಲಿ ಯಾವ ರೀತಿಯ ನೀರಿನ ತೇವವೂ ಇಲ್ಲವೆಂದು ಸಾಧಿಸಿ ತೋರಿನಬಲ್ಲನು ಆದರೆ ದೇವರು ಅಲ್ಲಿ ಮಳೆಯು ಬಂದೇ ಎಂದು ಹೇಳಿದನು ಆದರೆ ವೈಜ್ಞಾನಿಕ ಸಂಶೋಧನೆಯ ಮೂಲಕ ಅದು ಸಾಧ್ಯವಿಲ್ಲವೆಂದು ಹೇಳಲು ಜನರ ಮನಸ್ಸನ್ನು ತನ್ನ ಆ ವಿಷದಿಂದ ಸುತಾನನು ಜಯ ಹೊಂದಿದನು ಆದರೆ ಅದೂ ಮಾಡಲ್ಪಟ್ಟಿತು ದೇವರು ಅದು ಮಾಡಲ್ಪಡುವುದು ಎಂದು ಹೇಳಿದನು ಮತ್ತು ಅದು ಮಾಡಲ್ಪಟ್ಟಿತು ಆತನು ಅದನ್ನು ಮಾಡಿದನು ಈಗ ಏಸುವಿನ ದಿನಗಳಲ್ಲಿಯೂ ಅವನು ಅದನ್ನೇ ಮಾಡಿದನು ಮೋಸದ ಮೂಲಕವಾಗಿ ಅವನು ಅವರ ಮನಸ್ಸನ್ನು ಪುನಃ ಕೆಡಿಸಿದನು ನೋಡಿರಿ ದೇವರ ವಾಕ್ಯವನ್ನು ತಪ್ಪು ಅರ್ಥಮಾಡಿ ಹೇಳುವಂಥದ್ದು ನೀನು ದೇವರ ಮಗನಾಗಿರುವುದಾದರೆ ಈಗ ನೀನು ಇದರ ವಿಷಯ ಒಂದು ಅದ್ಭುತವನ್ನು ಮಾಡುವುದನ್ನು ನಾನು ನೋಡುವಂತಾಗಲಿ ಏಸುವು ಸೈತಾನನ ಹಾಸ್ಯದ ಪ್ರಕಾರ ಕುಣಿಯಲಿಲ್ಲ ಆತನು ಅದನ್ನು ಮಾಡಲಿಲ್ಲ ದೇವರು ಹಾಸ್ಯಗಾರನಲ್ಲ ಸೈತಾನನು ಕೇಳುವ ಯಾವುದೇ ವಿಷಯಕ್ಕೋಸ್ಕರವೂ ಆತನು ಉತ್ತರವನ್ನು ಈಯುವ ಅಗತ್ಯವಿಲ್ಲ ಯೇಸುವು ಕೇವಲ ಹೇಳಿದ್ದೇನೆಂದರೆ ಮನುಷ್ಯನು ಕೇವಲ ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ಆದರೆ ದೇವರ ಬಾಯಿಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವನು ಅವನ ಹಾಸ್ಯಕ್ಕನುಸಾರವಾಗಿ ವರ್ತಿಸುವ ಅಗತ್ಯ ಆತನಿಗೆ ಇರಲಿಲ್ಲ ಆತನು ರೊಟ್ಟಿಯನ್ನು ಉಂಟುಮಾಡಿ ತೋರಿಸುವ ಅಗತ್ಯವಿರಲಿಲ್ಲ ಆತನು ಖಂಡಿತವಾಗಿ ಅದನ್ನು ಮಾಡಲು ಶಕ್ತನಾಗಿದ್ದನು ಆದರೆ ಅದು ಪಿಶಾಚನ ಮಾತುಗಳಿಗೆ ಒಪ್ಪಿದಂತಾಗುವುದು ಆದುದರಿಂದಲೇ ಆತನು ಪಿಶಾಚನ ಮಾತುಗಳಿಗೆ ಒಪ್ಪುವ ಅಗತ್ಯವಿರಲಿಲ್ಲ ಮತ್ತು ಪುನಃ ಅದು ಒಂದು ಧಾರ್ಮಿಕವಾದ ಪಾಪವಾಗಿದೆ ಆದಿಯಲ್ಲಿದ್ದಂತೆ ಅದು ಬಹಳ ಮೋಸಕರವಾದದ್ದು ಅದನ್ನು ಈಗ ಸೂಕ್ಷ್ಮವಾಗಿ ನೋಡಿರಿ ಅದು ಕೇವಲ ಒಂದು ಸರಳವಾದ ದಿನಂಪತ್ರಿಕೆಯಲ್ಲಿ ಇರುವಂಥ ಹಳೆಯ ಪಾಪವಲ್ಲ ಅಂದರೆ ವ್ಯಭಿಚಾರ ಕುಡಿದು ಮತ್ತರಾಗುವಂತಹದೂ ದೇವರ ಹೆಸರನ್ನು ವ್ಯರ್ಥವಾಗಿ ಎತ್ತುವಂತಹದು ಅದು ಈ ಎಲ್ಲಾ ಪಾಪಗಳಲ್ಲ ಅಲ್ಲ ನಿಮಗೆ ಇಲ್ಲಿರುವ ಅನೇಕರಿಗೆ ಬಹಳ ವರುಷದಿಂದ ಇಲ್ಲದ್ದಂಥ ನಿಮಗೆ ಕೆಲವು ವರ್ಷಗಳ ಹಿಂದೆ ನಾನು ಪ್ರಸಂಗಿಸಿದಂತ ನ್ಯಾಯತೀರುವಿಕೆಯ ದಿನದಲ್ಲಾಗುವಂತ ಆಶಾಬಂಗ ಎಂಬ ವಿಷಯದ ನನಸಿದೆಯೋ ಒಬ್ಬ ಆ ದಿನದಲ್ಲಿ ಹೆಚ್ಚು ನಿರಾಶೆಗೊಳ್ಳುವ ಪ್ರಸಂಗವಿಲ್ಲ ಅವಳಿಗೆ ತಾನು ಎಲ್ಲಿಗೇ ಹೋಗುತ್ತೇನೆಂದು ತಿಳಿದಿತ್ತು ಕುಡುಕನು ಅಲ್ಲಿ ನಿರಾಶೆಗೊಳ್ಳುವುದಿಲ್ಲ ಸರಾಯಿ ಮಾರುವವನು ಜೂಜುಗಾರನು ಸುಳ್ಳುಗಾರನು ಕಳ್ಳನು ಇವರೆಲ್ಲಾ ಆ ದಿನದಲ್ಲಿ ನಿರಾಶೆಗೊಳ್ಳುವುದಿಲ್ಲ ಆದರೆ ತಾನು ಸರಿಯಾಗಿದ್ದೇನೆ ಎಂದು ತಿಳುಕೊಳ್ಳುವ ಮನುಷ್ಯನು ಆ ದಿನದಲ್ಲಿ ನಿರಾಶೆಗೊಳ್ಳುವನು ಈ ರೀತಿಯಾಗಿ ಯೇಸುವಿಗೆ ಹೇಳುವ ವ್ಯಕ್ತಿಯಾಗಿದ್ದಾನೆ ಸ್ವಾಮಿ ನಾನು ಸ್ವಾರ್ಥೆಯನ್ನು ಸಾರಲಿಲ್ಲವೆ ನಿನ್ನ ಹೆಸರಿನಲ್ಲಿ ದುರಾತ್ಮಗಳನ್ನು ಬಿಡಿಸಲಿಲ್ಲವೆ ಏಸು ಹೇಳಿದ್ದು ಅನೀತಿಯನ್ನು ನಡೆಸುವವರೇ ನನ್ನಿಂದ ತೊಲಗಿ ಹೋಗಿರಿ ನಾನೆಂದು ನಿಮ್ಮನ್ನು ತಿಳಿದಿಲ್ಲ ಅಲ್ಲಿಯೇ ಆ ನಿರಾಶೆಯಿದೆ ನೋಡಿರಿ ಆ ವಂಚನೆ ಅಲ್ಲಿಯೇ ನಾನು ಸತತವಾಗಿ ನಾನು ಬಹಳಷ್ಟು ತಪ್ಪಾಗಿ ಜನರಿಂದ ತಿಳುಕೊಳ್ಳಲ್ಪಟ್ಟದ್ದೇನೆ ನಾನು ಇತರರಿಗಿಂತ ಭಿನ್ನವಾಗಿರಬೇಕೆಂದು ನಾನು ಇದನ್ನು ಹೇಳುವುದಿಲ್ಲ ನಾನು ಭಿನ್ನವಾಗಿರಬೇಕೆಂದು ಆಶಿಸುವುದಿಲ್ಲ ಆದರೆ ನಾನು ಪ್ರಾಮಾಣಿಕನಾಗಿರಬೇಕಾಗಿರುವುದು ಸತ್ಯವನ್ನೇ ಹೇಳುವವನಾಗಿರುವುದು ನನ್ನೊಡನೆ ಒಂದು ಸಂದೇಶವಿದೆ ಮತ್ತು ಅದು ಜನರಿಗೆ ಹೋಗಲೇಬೇಕು ಜನರ ಮಧ್ಯದಲ್ಲಿ ಅದು ಸರಿಯಾದ ರೀತಿಯಲ್ಲಿ ಅವರು ತಿಳಿಯುವಂತೆ ಸಾರಲ್ಪಡಬೇಕು ನಾನು ಪ್ರತಿಯೊಬ್ಬರ ವಿರೋಧವಾಗಿ ಇದ್ದೇನೆ ಎಂದು ಅವರು ತಿಳುಕೊಳ್ಳುತ್ತಾರೆ ಆದರೆ ನಾನು ಅವರೆಲ್ಲರ ಪರವಾಗಿ ಇದ್ದೇನೆಂದು ಅವರಿಗೆ ತಿಳಿದಿದ್ದರೆ ಎಷ್ಟೋ ಒಳ್ಳೆಯದಾಗಿತ್ತು ಸತ್ಯವೆಂಬುದು ಏನು ಎಂಬುದನ್ನು ಅವರು ತಿಳಿಕೊಳ್ಳಬೇಕೆಂದೇ ನಾನು ನನ್ನಿಂದಾದಷ್ಟು ಪ್ರಯತ್ನವನ್ನು ಮಾಡುತ್ತೇನೆ ಇಲ್ಲಿ ಬೈಬಲಿನಲ್ಲಿ ಅದು ಇರುವ ಪ್ರಕಾರ ಮತ್ತು ಅದು ನನ್ನ ಹೃದಯದಲ್ಲಿ ಇರುವ ಪ್ರಕಾರ ಅವರಿಗೆ ಅದನ್ನು ತಿಳಿಯಪಡಿಸಲು ಇಷ್ಟಪಡುತ್ತೇನೆ ಮತ್ತು ದೇವರು ಅದು ಸತ್ಯವಾಗಿದೆ ಎಂಬುದನ್ನು ಪ್ರಮಾಣ ಮಾಡಿ ತೋರಿಸುತ್ತಾನೆ ಅದರ ವಿಷಯ ಬೇರೇನನ್ನೂ ಮಾಡುವ ಅವಶ್ಯವಿರುವುದಿಲ್ಲ ಅವರು ಅದನ್ನು ಒಂದೇ ತಿಳುಕೊಳ್ಳುವರು ಅಥವಾ ತಿಳುಕೊಳ್ಳಲಾರರು ಅಷ್ಟೆ ನೋಡಿರಿ ಅದನ್ನು ಅವರು ನೋಡಲು ಮತ್ತು ತಿಳುಕೊಳ್ಳಲು ಇಷ್ಟಪಡುವುದಿಲ್ಲ ಯಾಕೆಂದರೆ ಅವರು ಈಗಾಗಲೇ ಮಾರಲ್ಪಟ್ಟವರಾಗಿದ್ದಾರೆ ತಮ್ಮ ಜನ್ಮಸಿದ್ಧ ಹಕ್ಕನ್ನು ಯಾವುದೋ ಒಂದು ಸಂಘ ಸಂಸ್ಥೆಗೆ ಅಥವಾ ಸಂಪ್ರದಾಯ ಸಭೆಗೆ ಮಾರಲ್ಪಟ್ಟಿದ್ದಾರೆ ಪರಲೋಕಕ್ಕೆ ಹೋಗಲು ತಮ್ಮ ಚೊಚ್ಚಲು ತನದ ಹಕ್ಕನ್ನು ಯಾವುದೋ ಒಂದು ಸಂಸ್ಥಾಪಿಸಲ್ಪಟ್ಟ ಧಾರ್ಮಿಕತೆಯ ಆಧಾರದ ಮೇಲೆ ಕಟ್ಟುತ್ತಾರೆ ಮತ್ತು ಅದರ ಪ್ರತಿಯೊಂದು ವಿಷಯದ ಮುಖ್ಯಸ್ಥನು ಸೈತಾನನಾಗಿದ್ದಾನೆ ದೇವರಲ್ಲಿ ಎಂದು ಸಂಸ್ಥಾಪಿಸಲ್ಪಟ್ಟ ಒಂದು ಧಾರ್ಮಿಕತೆ ಇರಲಿಲ್ಲ ಎಂದು ಇರಲಿಲ್ಲ ಮತ್ತು ಅವರು ತಮ್ಮನ್ನು ಅದಕ್ಕೆ ಮಾರಿಬಿಡುತ್ತಾರೆ ಅಲ್ಲಿ ಅವರು ಕೆಲವು ಜನರ ಗುಂಪು ಆ ವಾಕ್ಯವನ್ನು ಅದು ಈ ರೀತಿಯಾಗಿ ಹೇಳುತ್ತದೆ ಆ ರೀತಿಯಾಗಿ ಹೇಳುತ್ತದೆ ಎಂದೂ ಅದನ್ನು ವಿವರಿಸುತ್ತಾರೆ ದೇವರಿಗೆ ಯಾವ ತರ್ಜುಮೆಗಾರನ ಅಗತ್ಯವಿಲ್ಲ ಆತನು ತನ್ನ ತರ್ಜುಮೆಯನ್ನು ತಾನೇ ಮಾಡುತ್ತಾನೆ ಅದನ್ನು ಹೇಗೆ ಮಾಡಬೇಕೆಂದು ಹೇಳಲು ಇತರ ಯಾರ ಅಗತ್ಯವೂ ಆತನಿಗಿರುವುದಿಲ್ಲ ಆತನು ಸಾರ್ವಭೌಮನಾಗಿದ್ದಾನೆ ಪರಮ ಶಕ್ತಿಯುಳ್ಳವನಾಗಿದ್ದಾನೆ ಅದನ್ನು ಹಾಗೆ ಮಾಡುವೆನೆಂದು ಆತನು ಹೇಳಿದ್ದಾನೆ ಮತ್ತು ಅದೇ ರೀತಿಯಾಗಿ ಆತನು ತನ್ನ ವಾಕ್ಯವನ್ನು ಕಾಪಾಡಲೇಬೇಕು ಆತನು ನಂಬುವವರೊಂದಿಗೆ ಈ ಚಿಹ್ನೆಗಳು ಇರುವವು ಎಂದು ಹೇಳಿದಾಗ ಆತನು ಅದನ್ನೇ ನಿಜವಾಗಿ ಉದ್ದೇಶಿಸಿದನು ಆತನು ಸಂಭವಿಸುವವೆಂದು ಹೇಳಿದ ಸಂಗತಿಗಳೆಲ್ಲ ಈ ಕಡೆ ದಿನಗಳಲ್ಲಿ ಸಂಭವಿಸುವುವು ಆತನು ಹೇಳಿದ್ದಾನೆ ಆತನು ಕೆಲವು ವಿಷಯಗಳನ್ನು ಮಾಡುವೆನೆಂದು ಹೇಳಿದ್ದಾನೆ ಮತ್ತು ಅದನ್ನು ಮಾಡಿದ್ದಾನೆ ಅಲ್ಲಿ ಸಮಯವೂಯೋ ಇಲ್ಲವೋ ಎಂದು ಆತನು ಯಾರನ್ನು ಕೇಳುವ ಅಗತ್ಯವಿರುವುದಿಲ್ಲ ಯಾವ ಸಮಯ ಮತ್ತು ಅದಕ್ಕೆ ಯಾವ ಯೋಜನೆಯಿದೆಯೆಂದು ಆತನು ಚೆನ್ನಾಗಿ ಬಲ್ಲವನಾಗಿದ್ದಾನೆ ಈಗ ಸೈತಾನನು ಈ ಮೋಸಗಾರನು ಮತ್ತಾಯ ನಾಲ್ಕನೇ ಅಧ್ಯಾಯ ಇಪ್ಪತ್ನಾಲ್ಕುನೇ ವಚನದಲ್ಲಿ ಹೇಳಿದಂತೆ ಬಹಳಷ್ಟು ಮೋಸದಿಂದ ತುಂಬಿದವನಾಗಿದ್ದಾನೆ ಈಗ ನಾವು ಕಂಡುಕೊಳ್ಳುತ್ತೇವೆನೆಂದರೆ ಅವನ ಜ್ಞಾನ ಹೆಚ್ಚಿನ ವಿದ್ಯಾಭ್ಯಾಸ ಹೆಚ್ಚಿನದಾದ ನೀತಿ ತತ್ವಗಳು ಸಂಸ್ಕೃತಿ ಮತ್ತು ಇನ್ನಿತರ ಎಲ್ಲಾ ರೀತಿಯ ಸುವಾರ್ಥೆಯೆಂದು ಹೇಳಿಕೊಳ್ಳುವ ಕಾರ್ಯಕ್ರಮಗಳಿಂದ ದೇವರನ್ನು ಸೇವಿಸಲು ಬಯಸುವ ಜನರನ್ನು ಅವನ ಸುಳ್ಳನ್ನು ನಂಬುವಂತೆ ಮರುಳುಗೊಳಿಸಿದ್ದಾನೆ ಅವಳು ಅದನ್ನು ಮಾಡಲು ಬಯಸಿರಲಿಲ್ಲ ಆದರೆ ಸೈತಾನನು ಅದರಲ್ಲಿ ಹೆಚ್ಚಾದ ಜ್ಞಾನವಿದೆಯೆಂದು ಆಸೆ ತೋರಿಸಿದನು ಆಕೆಗೆ ತಿಳಿದಿರಲಿಲ್ಲ ಆದರೆ ಆಕೆ ತಿಳಿಯಬೇಕೆಂದು ಬಯಸಿದಳು ಆಕೆಗೆ ಅರ್ಥವಾಗಲಿಲ್ಲ ಆದರೆ ಅದನ್ನು ಕಂಡುಕೊಳ್ಳಬೇಕೆಂದು ಬಯಸಿದಳು ದೇವರು ಅದನ್ನು ಕಂಡುಕೊಳ್ಳಲು ಪ್ರಯತ್ನವೂ ಮಾಡಬಾರದೆಂದು ಹೇಳಿದ್ದನು ಈ ಎಲ್ಲಾ ಸಂಗತಿಗಳನ್ನು ನಾನು ಹೇಗೆ ತಿಳಿಯಬಲ್ಲೆ ನಾನೂ ಅವುಗಳನ್ನು ತಿಳಿಯಲಾರೆನು ನಾನು ಅವನ್ನೂ ನಂಬುತ್ತೇನೆ ನಾನು ಅವುಗಳನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ದೇವರು ಎಂದರೆ ಅನ್ನಂಬಿಕೆ ಅಲ್ಲದೆ ತಿಳಿದುಕೊಳ್ಳುವಂಥದಲ್ಲ ಆತನು ಹೇಳುವುದನ್ನು ನಾನು ಕೇವಲ ನಂಬುತ್ತೇವೆ ಅಷ್ಟೆ ಈಗ ದೇವರ ಈ ಕಾಲಕ್ಕಾಗಿ ವಾಗ್ದಾನ ಮಾಡಲ್ಪಟ್ಟ ವಾಕ್ಯದ ನಿಜವಾದ ಅರ್ಥವನ್ನು ವಿರೂಪಗೊಳಿಸಿದ ಆರು ವರ್ಷಗಳ ನಂತರ ಈಗ ಸೈತಾನನ ಈ ದೇವರ ಏದೆನ್ ತೋಟಕ್ಕೆ ಹೋಲಿಸಿ ನೋಡಿರಿ ಈಗ ನಾವು ಅದನ್ನು ಹೋಲಿಸಿ ನಮಗೆ ಏನು ಗೋಚರವಾಗುತ್ತದೆ ಎಂದು ನೋಡೋಣ ಕ್ರಿಸ್ತ ಏಸುವಿನ ಕಾಲದಲ್ಲಿ ದೇವರ ಪ್ರಾಮಾಣಿಕ ಮಕ್ಕಳಿಗೆ ಸತ್ಯವನ್ನು ತಿಳಿಯಲಾರದಂತೆ ಅವನು ಮಾಡಿದಂತೆ ದೇವರು ತನ್ನ ಪುತ್ರರನ್ನು ಆತನ ಗುಣಗಳನ್ನು ಆತನ ವಾಕ್ಯ ಕೇಳುವುದರ ಮೂಲಕ ಆತನೊಂದಿಗೆ ಅನ್ಯೋನ್ಯತೆ ಹೊಂದಬೇಕೆಂದು ಇಲ್ಲಿ ಇಟ್ಟಿದ್ದಾನೆ ನೀನು ನಿನ್ನ ತಂದೆಗೆ ಒಬ್ಬ ಪ್ರಾಮಾಣಿಕನಾದ ಮಗನಾಗಿರುವುದಾದರೆ ಮತ್ತು ನಿನ್ನ ತಂದೆಯು ನಿನಗೆ ಮಗನೇ ನೀನು ಅಲ್ಲಿ ಆ ನೀರಿನಲ್ಲಿ ಈಜಿಕೊಂಡು ಹೋಗಬೇಡ ಯಾಕಂದರೆ ಅಲ್ಲಿ ಆ ನೀರಿನಲ್ಲಿ ಮೊಸಳೆಗಳಿವೆ ಎಂದು ಹೇಳುವುದಾದರೆ ಮತ್ತು ಯಾರ ಒಬ್ಬನು ಬಂದು ನಿನಗೆ ಖಂಡಿತವಾಗಿ ಅಷ್ಟು ಸುಂದರವಾದ ನೀರು ಅಲ್ಲಿ ಅದರಲ್ಲಿ ಮೊಸಳೆಗಳಿಲ್ಲ ಎಂದು ಹೇಳುವುದಾದರೆ ಏನು ಈಗ ನೀನು ಯಾರ ಮಾತನ್ನು ಕೇಳುತ್ತೀ ನೀನು ನಿಜವಾಗಿ ಯಥಾರ್ಥವಾದ ಮಗನಾಗಿರುವುದಾದರೆ ನೀನು ನಿನ್ನ ತಂದೆಯ ಮಾತನ್ನು ಕೇಳುವಿ ಮತ್ತು ಒಬ್ಬ ನಿಷ್ಕಪಟವಾದ ದೇವರ ಮಗನಾಗಲಿ ಮಗಳಾಗಲಿ ಮೊತ್ತ ಮೊದಲಾಗಿ ದೇವರ ವಾಕ್ಯವನ್ನು ನಂಬುವರು ಬೇರೆ ಯಾರಾದರೂ ಅದರ ವಿಷಯವಾಗಿ ಏನು ಹೇಳಿದರು ಅವನು ಅದನ್ನು ಲಕ್ಷಿಸುವುದಿಲ್ಲ ಅವರು ಮೊತ್ತ ದೇವರ ವಾಕ್ಯವನ್ನು ತೆಗೆದುಕೊಳ್ಳುವರು ಅಲ್ಲಿ ಪಾತ್ರೆಯಲ್ಲಿ ವಿಷಯವಿದೆಯೆಂದು ಹೇಳಿದರೆ ಅವರು ಅದನ್ನು ನಂಬುವರು ಆತನ ಸಂತಾನವು ಆತನ ಎಲ್ಲಾ ವಾಕ್ಯಗಳಲ್ಲಿ ಭರವಸೆವಿಡುವುದರ ಮೂಲಕ ಪವಿತ್ರತೆಯ ಪ್ರೀತಿಯಿಂದ ತುಂಬಿದ ಮತ್ತು ನಿತ್ಯ ಜೀವದ ಆ ಏದೆ ತೋಟವನ್ನು ಈ ಲೋಕದಲ್ಲಿ ತರುತ್ತದೆ ಅದುವೇ ದೇವರ ಉಂಟು ಉಂಟುಮಾಡುವಂತಹದ್ದು ಅಂದರೆ ಪರಿಶುದ್ಧತೆ ಮತ್ತು ಅದು ಒಂದು ಪವಿತ್ರತೆಯ ಪ್ರೀತಿಯ ತಿಳುವಳಿಕೆಯುಳ್ಳ ಪರಿಪೂರ್ಣವಾದ ಮತ್ತು ನಿತ್ಯ ಜೀವದ ಎದೆನನ್ನು ತಂದಿತು ಅದುವೇ ದೇವರ ಯೋಜನೆಯಾಗಿದೆ ಆತನ ಸಭೆಯು ಕೊನೆಗೆ ಆತನ ವಾಕ್ಯ ಆತನ ಸಂತಾನವಾಗಿಯೇ ಇರುವುದು ಅದು ಅದೇ ಆಗಿರುವುದು ಲಕ್ವೆಬಿಡಿರಿ ಇಲ್ಲಿ ಒಂದು ವಿಷಯವಿದೆ ಇದನ್ನು ಮರೆಯಬೇಡಿರಿ ನಾನು ಅದನ್ನು ಇನ್ನೂ ಆಳವಾಗಿ ಇನ್ನೊಂದು ಸಮಯದಲ್ಲಿ ಬೇರೊಂದು ಸಂದೇಶದ ಮೂಲಕ ನಿಮಗೆ ಹೇಳುವನು ಆದರೆ ನಿಮಗೆ ತಿಳಿದಂತೆ ದೇವರು ಹೇಳಿದ್ದು ಪ್ರತಿಯೊಂದು ಬೀಜವು ಅದರದರ ಜಾತಿಗನುಸಾರವಾಗಿ ಫಲವನ್ನು ತರಲಿ ಇದು ದೇವರ ಆಪ್ಪಣೆಯಾಗಿದೆಯೋ ಈಗ ಯಾವನೇ ಬೋಧಕನಾಗಲಿ ಇತರ ಯಾರೇ ಆಗಲಿ ಈ ವಾಕ್ಯವು ಇದನ್ನಲ್ಲದೆ ಬೇರೆ ಯಾವದನ್ನೋ ಹೇಳುತ್ತದೆ ಎಂದು ಹೇಳಲು ಪ್ರಯತ್ನ ಮಾಡುವುದರಿಂದ ಯಾವ ಒಳಿತು ಇರಬಹುದು ನೋಡೀರಿ ದೇವರ ಪ್ರತಿಯೊಂದು ವಾಕ್ಯವೂ ಅದು ಒಂದು ಬೀಜವಾಗಿದೆ ಯೇಸುವು ಆ ರೀತಿಯಾಗಿ ಹೇಳಿದನು ಬಿತ್ತುವವನು ಬೀಜವನ್ನು ಬಿತ್ತಿದ್ದನು ಆದ್ದರಿಂದ ಮಾರ್ಕಹದಿನಾರು ದೇವರ ವಾಕ್ಯವಾಗಿರುವುದಾದರೆ ಅದು ತನ್ನ ಜಾತಿಗನುಸಾರವಾಗಿ ಫಲವನ್ನು ತರುವುದು ಮತ್ತು ಪ್ರತಿಯೊಂದು ಇತರ ವಾಗ್ದಾನಗಳು ಅದರ ಜಾತಿಗನುಸಾರವಾಗಿ ಫಲ ತರಲೇಬೇಕು ನೀವು ನೋಡಿದಿರೋ ಇಲ್ಲಿ ವೇಷಧಾರಣೆ ಮಾಡಿದ ಸೈತಾನನ್ನು ನೋಡಿದಿರೋ ಅದು ಆ ರೀತಿ ಅಲ್ಲ ಎಂದು ಹೇಳಲು ಅವನು ಪ್ರಯತ್ನ ಮಾಡುತ್ತಾನೆ ನಿಮಗೆ ಇದು ತಿಳಿಯಿತೋ ನೋಡಿರಿ ಸೈತಾನನು ಹೇಳುತ್ತಾನೆ ಓ ಅದು ಆ ವಾಕ್ಯವು ಈ ಕಾಲಕ್ಕಾಗಿ ಅಲ್ಲ ಅದು ಯಾವುದೋ ಮೊದಲಿನ ಕಾಲಕ್ಕಾಗಿ ಇತ್ತು ಅದು ಅದರ ಅರ್ಥ ಆ ರೀತಿ ಅಲ್ಲವೇ ಅಲ್ಲ ಪ್ರತಿಯೊಂದು ಬೀಜವು ಅದರ ಜಾತಿಗನುಗುಣವಾಗಿ ಫಲವನ್ನು ತರಲೇಬೇಕು ಈ ರೀತಿಯಾಗಿ ದೇವರು ತನ್ನ ಎದೆನನ್ನು ಸ್ಥಾಪಿಸಿದನು ಇದು ಸತ್ಯವಾಗಿದೆಯೋ ಮತ್ತು ಅದು ಇಲ್ಲಿದೆ ದೇವರು ತನ್ನ ಸಭೆಯನ್ನು ಸ್ಥಾಪಿಸುವ ರೀತಿ ಇದುವೆ ಆಗಿದೆ ಪ್ರತಿ ವಾಕ್ಯವೂ ಅದರ ಜಾತಿಗನುಗುಣವಾಗಿ ಫಲ ತರುವುದು ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ಆದರೆ ದೇವರ ಬಾಯಿಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವನು ನೋಡಿರಿ ಸೈತಾನನು ಬೇರೊಂದು ವಿಷಯವನ್ನೂ ತೆಗೆಯುವನು ಆದರೆ ದೇವರು ಹೇಳಿದ್ದು ಪ್ರತಿ ಬೀಜವು ಅದರ ಜಾತಿಗನುಗುಣವಾಗಿ ನೋಡಿರಿ ವಾಗ್ದಾನವು ನಂಬುವವರ ಸಂಗಡ ಈ ಚಿಹ್ನೆಗಳೂ ಇರುವುದು ಎಂದು ಹೇಳುವುದಾದರೆ ಈಗ ಸಭೆಯೂ ಹೇಳುತ್ತದೆ ಸಭೆಗೆ ಬಂದು ಕೂಡಿಕೊಳ್ಳಿರಿ ವಿಶ್ವಾಸ ಪ್ರಮಾಣವನ್ನು ಅರಿಕೆ ಮಾಡಿರಿ ಪ್ರಶ್ನೋತ್ತರ ರೂಪದ ಗ್ರಂಥವನ್ನು ಕಲಿಯಿರಿ ಇಂಥ ಸಂಗತಿಗಳು ಇಡಿ ಬೈಬಲಿನಲ್ಲಿ ಇಲ್ಲವೇ ಇಲ್ಲ ಆದರೆ ಏಸು ಹೇಳಿದ್ದು ನಂಬುವವರೊಂದಿಗೆ ಈ ಚಿಹ್ನೆಗಳೂ ಇರುವುವು ನನ್ನ ಹೆಸರಿನಲ್ಲಿ ಅವರು ದೈವ್ವಗಳನ್ನು ಬಿಡಿಸುವರು ಅವರು ಅನ್ಯಭಾಷೆಯಲ್ಲಿ ಮಾತನಾಡುವರು ಹಾವುಗಳನ್ನು ಎತ್ತುವರು ವಿಷಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡೂ ಆಗುವುದಿಲ್ಲ ಅವರು ರೋಗಿಗಳ ಮೇಲೆ ಕೈಯಿಟ್ಟರೆ ಅವರಿಗೆ ಗುಣವಾಗುವುದು ಯಾವ ಮನುಷ್ಯನೂ ನಿರಾಕರಿಸಬಲ್ಲನು ನೋಡಿರಿ ಪ್ರತಿ ಬೀಜವು ಅದರ ಜಾತಿಗನುಸಾರವಾಗಿ ಫಲ ನೀನು ಒಂದು ದೇವರ ಬೀಜವಾಗಿರುವುದಾದರೆ ದೇವರ ಗುಣವಾಗಿರುವುದಾದರೆ ದೇವರ ಮಗನಾಗಿರುವುದಾದರೆ ಆಗ ದೇವರ ವಾಕ್ಯವು ನಿನ್ನಲ್ಲಿ ಬಿತ್ತಲ್ಪಡುತ್ತದೆ ನೋಡಿರಿ ಮತ್ತು ಆಗ ನೀನು ದೇವರ ವಾಕ್ಯವನ್ನು ಕೇಳಿದೊಡನೆ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತದೆ ಅಪರಿಚಿತ ಮನುಷ್ಯನನ್ನು ಅವುಗಳು ಹಿಂಬಾಲಿಸಲಾರವು ಇದು ನಿಮಗೆ ತಿಳಿಯಿತು ಹಾಗಾದರೆ ಪ್ರತಿಯೊಂದು ಬೀಜವು ಅದರ ಜಾತಿಗನುಸಾರವಾಗಿ ಫಲ ಈಗ ನಾವು ತಿಳಿಯುತ್ತೇವೆಂದರೆ ಪ್ರತಿಯೊಂದು ಬೀಜವು ಆದರ ಜಾತಿಗನುಸಾರವಾಗಿ ಫಲವನ್ನು ತರುತ್ತಿತ್ತು ಆ ಏದೆನ್ ತೋಟದಲ್ಲಿ ಮೃತ್ಯುವೆಂಬುದು ಇರಲಿಲ್ಲ ಹೊಸ ಏದೆನ್ನಲ್ಲಿ ಸಹ ಅಲ್ಲಿ ಮೃತ್ಯುವೆಂಬುದು ಇರುವುದಿಲ್ಲ ನೋಡಿರಿ ಅಲ್ಲಿ ಪವಿತ್ರತೆ ಶುದ್ಧತೆ ಮತ್ತು ನಿತ್ಯ ಜೀವದ ಹೊರತು ಬೇರೆ ಯಾವುದೂ ಅಲ್ಲಿ ಇರಲಿಲ್ಲ ಈಗ ಈ ಸೈತಾನನ ಏದೆನ್ನಲ್ಲಿ ಸಂಪೂರ್ಣ ದೇವರ ವಾಕ್ಯದ ಮೇಲೆ ಇರುವ ಅಪನಂಬಿಕೆಯ ಮೂಲಕವಾಗಿ ಅಪರಿಶುದ್ಧತೆಯ ಬೀಜವು ಅಲ್ಲಿ ಹುಟ್ಟಿ ಬಂತು ನಾವು ಈಗ ಈ ಲೋಕವೆಂಬ ಏದೆನ್ನಲ್ಲಿ ಎಲ್ಲಿ ಸೈತಾನನು ಅಂತಿಕ್ರಿಸ್ತನಾಗಿ ಆಸನಾರೂಢನಾಗಿದ್ದಾನೋ ಅಂತಹ ಸ್ಥಳಕ್ಕೆ ಪ್ರವೇಶಿಸಿದ್ದೇವೆ ಪಾಪದಿಂದ ತುಂಬಿದ ವಿರೂಪಗೊಳಿಸಲ್ಪಟ್ಟ ಧಾರ್ಮಿಕತೆಯಿಂದ ತುಂಬಿದ ಇದೆನ್ ನಾನು ಸೈತಾನನು ನಾನು ಆ ಮಹಾದೇವದೂತನಾಗಿದ್ದೇನೆ ಎಂದು ಹೇಳಿಕೊಂಡು ಅವನು ಪ್ರಾರಂಭ ಮಾಡಲಿಲ್ಲ ಅಲ್ಲ ಈ ಆಧಾರದ ಮೇಲೆ ಅಲ್ಲ ಆದರೆ ದೇವರ ವಾಕ್ಯವನ್ನು ವಿರೂಪಗೊಳಿಸುವುದರ ಮೂಲಕ ಮತ್ತು ಪ್ರತೀ ಕಾಲದಲ್ಲಿಯೂ ಅವನ ರಾಜ್ಯವನ್ನು ಅವನು ಇದೇ ರೀತಿಯಾಗಿಯೇ ಅಸ್ತಿತ್ವಕ್ಕೆ ತಂದಿದ್ದಾನೆ ಮತ್ತು ಈಗ ಈ ಮಹಾವಂಚಿಸುವ ಕಾಲದಲ್ಲಿ ಅವನ ಜನರ ಮೂಲಕವಾಗಿ ತನ್ನ ಸಿಂಹಾಸನವನ್ನು ತೆಗೆದುಕೊಳ್ಳಲು ತಯಾರಾಗಿದ್ದಾನೆ ಅವನು ತಾನಾಗಿ ಒಂದು ಬುದ್ಧಿವಂತಿಕೆಯ ಶೈಕ್ಷಣಿಕ ವೈಜ್ಞಾನಿಕ ಎದೆನನ್ನು ಕಟ್ಟಿಕೊಂಡಿದ್ದಾನೆ ಸರಿ ವೈಜ್ಞಾನಿಕ ಬೋಧಕರು ವೈಜ್ಞಾನಿಕ ಸಭೆ ವೈಜ್ಞಾನಿಕ ದೈವಜ್ಞಾನ ಶಾಸ್ತ್ರ ಪ್ರತಿಯೊಂದೂ ವೈಜ್ಞಾನಿಕವಾಗಿದೆ ಪ್ರತಿಯೊಂದು ತಿಳುವಳಿಕೆಯ ಮೇಲೆ ಆಧಾರಗೊಂಡಂತದ್ದಾಗಿದೆ ಇಡೀ ಸಭೆ ಮನುಷ್ಯನ ತಿಳುವಳಿಕೆಯ ಮೇಲೆ ಕಟ್ಟಲ್ಪಟ್ಟಿದೆ ಅದು ನಂಬಿಕೆಯ ಮೇಲೆ ಕಟ್ಟಲ್ಪಡಲಿಲ್ಲ ಒಂದು ಸಾರೇ ನಾನು ಒಂದು ಕೂಟವನ್ನು ನಡೆಸಲು ಒಬ್ಬ ಮನುಷ್ಯನ ಸಭೆಗೆ ಹೋದೆನು ಅದು ಪಶ್ಚಿಮ ದಿಕ್ಕಿನಲ್ಲಿ ಒಂದು ದೊಡ್ಡ ಮಂದಿರವಾಗಿತ್ತು. ಬಹಳ ಒಳ್ಳೆಯ ಮನುಷ್ಯನು ಆದರೆ ಈಗ ನಾವು ಮಾತನಾಡುತ್ತಿರುವ ಈ ಸಂಗತಿಗಳನ್ನು ಅವನು ನಿರಾಕರಿಸಿದನು ಆದರೂ ನಾನು ಅವನನ್ನು ಪ್ರೀತಿಸಿದೆನು ಒಳ್ಳೆಯ ಮನುಷ್ಯನು ಒಬ್ಬ ಹಳೆಯದ ಮನುಷ್ಯನು ಆ ಶ್ರೋತ ಮಂದಿರದಲ್ಲಿ ಸಾಧಾರಣ ಆರು ಜನರು ಕುಳಿತುಕೊಳ್ಳಬಹುದು ಅವನ ಆ ಸಭೆಗೆ ಸಂಜೆಯ ಕೂಟಕ್ಕೆ ಹೋದಾಗ ಸುಮಾರು ಒಂದೂವರೆ ಸಾವಿರ ಜನರು ನಾನು ಅಲ್ಲಿ ಕೂತುಕೊಂಡು ಅವರನ್ನು ಲಕ್ಷ್ಯವಿಟ್ಟು ನೋಡುತ್ತಿದ್ದೆನು ಅವರೆಲ್ಲರೂ ಶುಭ್ರವಸ್ತ್ರ ಧರಿಸಿಕೊಂಡ ಬುದ್ಧಿವಂತ ಜನರು ಅವನು ಬಹಳ ಒಳ್ಳೆಯದಾದ ಒಂದು ಪ್ರಸಂಗವನ್ನು ಅಲ್ಲಿ ಬೋಧಿಸಿದನು ನಿಜವಾಗಿಯೂ ಮತ್ತು ಅವನು ಇಲ್ಲಿ ಯಾರಾದರೂ ಕ್ರಿಸ್ತನನ್ನು ಅಂಗೀಕರಿಸಲು ಸಿದ್ಧರಾಗಿದ್ದರೆ ಕೇವಲ ನಿಮ್ಮ ಕೈಗಳನ್ನು ಎತ್ತಿರಿ ಎಂದು ಕೇಳಿದನು ಯಾರು ತಮ್ಮ ಕೈಗಳನ್ನು ಎತ್ತಲಿಲ್ಲ ಕೊನೆಗೆ ಕೇವಲ ಬಬ್ಬಳು ತನ್ನ ಕೈಯನ್ನು ಎತ್ತಿದಳು ಅವನು ಎಲ್ಲಾ ಸರಿ ಈಗ ನೀನು ಕ್ರೈಸ್ತಳಾಗಿದ್ದೀ ಎಂದು ಹೇಳಿದನು ಮತ್ತು ಆಕೆಗೆ ದೀಕ್ಷಾಸ್ನಾನವನ್ನು ಕೊಟ್ಟನು ಮತ್ತು ಅವನು ಹೊರಗೆ ಹೋಗಿ ಒಂದು ಮಗುವನ್ನು ದೇವರಿಗೆ ನಿವೇದಿಸಿದನು ಒಂದು ಸಣ್ಣ ಮಗುವನ್ನು ಮುದ್ದಿಸಿದನು ಎಲ್ಲ ರೀತಿಯಲ್ಲಿ ಒಳ್ಳೆಯದಾದ ವಿದ್ವಾಂಸರಂಥ ವಿದ್ಯಾಭ್ಯಾಸ ಹೊಂದಿದ ಜನರಾದ ಅವನ ಸಭೆಯ ಜನರು ಹೊರಗೆ ಹೋದಾಗ ಅಲ್ಲಿ ನಾನು ಬದಿಯಲ್ಲಿ ನಿಂತುಕೊಂಡಿದ್ದೆನು ಮತ್ತು ಆ ಮನುಷ್ಯನ ಕೈಕುಲುಕಿ ಅವನು ಹೊರಹೋಗುತ್ತಿರುವಾಗ ದೇವರ ಶಾಂತಿಯೂ ನಿನ್ನೊಂದಿಗಿರಲಿ ಎಂದು ಅವನಿಗೆ ವಂದಿಸಲು ಬಯಸುತ್ತಿದ್ದೆನು ಮತ್ತು ನಾನು ಆ ರೀತಿ ಅಲ್ಲಿರುವಾಗ ಇಲ್ಲಿ ನನ್ನ ಜನರೂ ಬರುತ್ತಿದ್ದರು ಅಲ್ಲಿ ಅವನ ಸಭೆಯವರು ಇರುವವರೆಗೆ ಅವರು ಈ ನನ್ನ ಜನರನ್ನು ಒಳಗೆ ಬರಲು ಬಿಡಲಿಲ್ಲ ಇಲ್ಲಿ ನನ್ನವರಾದ ಜನರೂ ಮಂದೆಯೂ ಅಂದರೆ ಚಕ್ರವಿರುವ ಕುರ್ಚಿಗಳಲ್ಲಿ ಕೈಮಂಚಗಳಲ್ಲಿ ಆಧಾರ ವಸ್ತುಗಳ ಮೇಲೆ ಬ್ರಾಂತ್ ಚಿತ್ತರಾದವರು ಮತ್ತು ಇನ್ನಿತರ ಎಲ್ಲಾ ಸ್ವಸ್ಥವಿಲ್ಲದವರೂ ಬಂದರು ನೀವು ಈ ವ್ಯತ್ಯಾಸವನ್ನು ನೋಡಿದಿರೋ ಅದುವೇ ನಿಜವಾದ ಸಂಗತಿ ನಾನು ಅದರ ವಿಷಯವಾಗಿಯೇ ಮಾತಾಡುತ್ತಿದ್ದೇನೆ ನೋಡಿರಿ ಅದು ಇವೆಲ್ಲವುಗಳಿಗಿಂತ ಭಿನ್ನವಾಗಿದೆ ಈ ವೈಜ್ಞಾನಿಕ ತಿಳುವಳಿಕೆಯಿಂದ ಒಂದು ಸಾಮಾನ್ಯವಾಗಿ ತಿಳುಕೊಳ್ಳಬಹುದಾದ ಸುಸಮಾಚಾರವನ್ನು ಮಾಡಬಹುದು ಯೇಸುಕ್ರಿಸ್ತನಲ್ಲಿ ನಂಬಿಕೆಯಿಡುವವನು ನ್ಯಾಯತೀರುವಿಕೆಗೆ ಗುರಿಯಾಗುವುದಿಲ್ಲ ನೋಡಿರಿ ಆದರೆ ನಂಬುವವರೊಂದಿಗೆ ಈ ಚಿಹ್ನೆಗಳು ಇರುವವು ಎಂಬುದನ್ನು ಅಲ್ಲಿ ಹೇಳಲು ಅಥವಾ ಅಲ್ಲಿಡಲು ಅವನು ತಪ್ಪುವನಾಗಿದ್ದಾನೆ ನೋಡಿರಿ ಆಕೆಯು ಯೇಸುಕ್ರಿಸ್ತನಲ್ಲಿ ನಂಬಿಕೆಯಿಟ್ಟಳು ಆದರೆ ಈ ಚಿಹ್ನೆಗಳು ವಿಶ್ವಾಸಿಯಾದ ಆಕೆಯ ಸಂಗಡ ಇರುವುದಾದರೆ ಆಕೆಯು ರಕ್ಷಣೆ ಹೊಂದುವಳು ಮತ್ತು ನನ್ನ ವಾಕ್ಯಗಳನ್ನು ಕೇಳುವವನು ಕೇವಲ ಕೇಳುವುದಷ್ಟೇ ಅಲ್ಲ ತನ್ನ ಕಿವಿಗಳಿಂದ ಕೇಳುವುದಿಲ್ಲ ಆದರೆ ಅದನ್ನು ತಿಳುಕೊಳ್ಳುವುದು ತನ್ನದಾಗಿ ಮಾಡಿಕೊಳ್ಳುವುದು ಅದನ್ನು ಯಾವನಾದರೂ ಕೇಳಿಸಿಕೊಳ್ಳಬಹುದು ಒಬ್ಬಾಕೆ ವೇಶೆಯು ಅದನ್ನು ಕೇಳಿ ವೇಷೆಯಾಗಿಯೇ ಉಳಿಯಲು ಸಾಧ್ಯವಿದೆ ನೋಡಿರಿ ಒಬ್ಬ ಕುಡುಕನು ಅದನ್ನು ಕೇಳಬಹುದು ಒಬ್ಬ ಸುಳ್ಳುಗಾರನು ಅದನ್ನು ಕೇಳಬಹುದು ಮತ್ತು ಇನ್ನೂ ಸುಳ್ಳುಗಾರನಾಗಿಯೇ ಉಳಿಯಬಹುದು ಆದರೆ ಆದರೆ ನನ್ನ ವಾಕ್ಯಗಳನ್ನು ತಿಳುಕೊಳ್ಳುವನು ಮತ್ತು ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯಜೀವವನ್ನು ಹೊಂದುವನು ಅಲ್ಲದೆ ನೋಡಿರಿ ಮತ್ತು ದೇವರು ಮುನ್ನೇಮಿಸದ ಹೊರತು ಯಾವ ಮನುಷ್ಯನೂ ಅದನ್ನು ಮಾಡಲು ಸಾಧ್ಯವಿಲ್ಲ ಏಸು ಹೇಳಿದ್ದು ತಂದೆಯೂ ಕರೆಯದ ಹೊರತು ಯಾವ ಮನುಷ್ಯನೂ ನನ್ನ ಬಳಿಗೆ ಬರಲಾರನು ಮತ್ತು ತಂದೆಯು ನನಗೆ ಕೊಟ್ಟಿರುವುದೆಲ್ಲವೂ ನನಗ ಬಳಿಗೆ ಬರುವುದು ಆಮೇನ್ ಅದೆಲ್ಲವೂ ದೇವರ ಸಾರ್ವಭೌಮತ್ವದಲ್ಲಿ ಆತನ ಭವಿಷ್ಯಜ್ಞಾನದಲ್ಲಿ ಇದೆ ಆತನು ಒಬ್ಬನೇ ಜೀವಿಸುವವನಾಗಿದ್ದಾನೆ ಆತನಿಗೆ ಇಂತಿಂತದನ್ನು ಮಾಡಬೇಕೆಂದು ಹೇಳಶಕ್ತರು ಯಾರೂ ಇಲ್ಲ ಈಗ ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳದೆ ಅಪನಂಬಿಕೆ ಪಟ್ಟದ್ದರಿಂದ ಅದರಿಂದಾಗಿ ಅಪನಂಬಿಕೆಯ ಬೀಜವು ಅಸ್ತಿತ್ವಕ್ಕೆ ಬಂದು ಅಶುದ್ಧವಾದ ಪಾಪ ಮತ್ತು ದ್ವೇಷದಿಂದ ತುಂಬಿದ ಮತ್ತು ನಿತ್ಯಮರಣ ಇವೆಲ್ಲ ಈ ಪಾಪಭರಿತವಾದ ಕೇವಲ ಮಾನುಷ ಬುದ್ಧಿಯಿಂದ ತುಂಬಿದ ಈ ಸಭೆಯ ಕಾಲದಲ್ಲಿ ನೆಲೆಗೊಂಡಿದೆ ಈಗ ನಿಮಗೆ ಅರ್ಥವಾಯಿತೋ ಇಡೀ ಲೋಕವೇ ಧಾರ್ಮಿಕತೆಯೊಂದಿಗೆ ತುಂಬಿದಂಥ ಈ ದಿನಗಳಲ್ಲಿ ಇಡೀ ಲೋಕವೇ ಧಾರ್ಮಿಕತೆಯಿಂದ ತುಂಬಿದೆ ಎಂಬುದು ನಿಮಗೆ ತಿಳಿದಿತ್ತು ಮತ್ತು ಪ್ರತಿ ಮೂಲೆ ಮೂಲೆಗಳಲ್ಲಿ ದೊಡ್ಡ ದೊಡ್ಡ ದೇವಾಲಯಗಳು ಇರುವ